ಶ್ರೀ ಗಣೇಶಾಯ ನಮಃ ಓ ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ್ಚ ವೇದವ್ಯಾಸ ವಿರಚಿತ ಶಿವಮಹಾಪುರಾಣದಲ್ಲಿ ಈಗಾಗಲೇ ಮೊದಲನೇದಾದಂತಹ ಸಾಧ್ಯ ಸಾಧನ ಖಂಡ ಎನ್ನುತಕ್ಕಂತಹ ಮೊದಲನೇ ವಿದ್ಯೇಶ್ವರ ಸಮಿತಿಯನ್ನು ನೋಡಿದೆವು ಎರಡನೇದು ರುದ್ರ ಸಮಿತಿ ಅದರಲ್ಲಿ ಸೃಷ್ಟಿಖಂಡವನ್ನು ನೋಡಿ ಅದಾದ ಸತಿ ಸತೀಖಂಡವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಈಗ ಏಳನೇ ಅಧ್ಯಾಯವನ್ನು ನೋಡೋಣ ಶ್ರೀ ಓ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀ ಖಂಡೇ ಸಪ್ತಮೋಧ್ಯ ಬ್ರಹ್ಮೋವಾ ವರಂದೇತ ಶಂಭಾವಂತರ್ಹಿತೆ ತಗಚತ್ತೇಧಾತಿಥಿರ್ಮುನಿ ತಂಭೋ ಪ್ರಸಾದ್ಯುಪಕ್ಷಿತ ಸರವರ್ಣಿ ತಂ ವೈ ಸೋಪದೇಶ ತಪ ಬ್ರಹ್ಮೇ ನಾರದೇ ಹೀಗೆ ಸಂದಿಗೆ ವರವನ್ನು ಕೊಟ್ಟು ಶಂಕರ ಅಂತರ್ಧಾನನ ಖಲ ವರ ದನೇ ಅಯ್ಯಾ ಮುನಿಯೇ ನಾರದ ಮುನಿಯೇ ತಸ್ ಶಂಭ ಅಂತರ್ಹತೆ ತದ ಶಂಭೂ ಅಂತರ್ಹಿತನಾಗಲೂ ಅಂತರ್ಧಾನ ಘಲೂ ಆವಾಗ ಸಂಧ್ಯಾಪ್ಯಗತ್ತ ಮೇಧಾತಿಥಿರ್ಮುನಿ ಸಂಧ್ಯಾದೇವಿಯು ಕೂಡ ಮೇಧಾತಿಥಿ ಮುನಿಯ ಯಜ್ಞಶಾಲೆಯಲ್ಲಿ ಇತ್ತೋ ಅಲ್ಲಿಗೆ ಹೋಗಲು ತತ್ರ ಶಂಭೋ ಪ್ರಸಾದೇನ ನಕೇನ ಕೇನಾಪ್ಯುಪಲಕ್ಷಿತ ಆ ಯಜ್ಞಶಾಲೆಯಲ್ಲಿ ಆ ಯಜ್ಞಶಾಲೆಯಲ್ಲಿ ಆ ಶಿವನ ಅನುಗ್ರಹದಿಂದಾಗಿ ಯಾರಿಗೂ ಆ ಸಂಧಿ ಕಾಣಿಸಲಿಲ್ಲ ಅಂತ ಶಂಭೋ ಪ್ರಸಾದ ಕೇನಾಪಿ ನ ಉಪಲಕ್ಷಿತ ಯಾರ ಲಕ್ಷ್ಯಕ್ಕೂ ಅವಳು ಒಳಗಾಗಲಿಲ್ಲ ಸ್ಮಾರವರ್ಣ್ಯಂ ತಂ ವೈ ಸ್ವದೇಶಕರಂ ತಪ ಆಗ ಅವಳು ವರ್ಣಿ ಅಂದರೆ ಬ್ರಹ್ಮಚಾರಿ ಅಂತೇಳಿ ತನಗೆ ತಪೋ ವಿಧಿಯನ್ನು ಉಪದೇಶಿಸಿದ ಬ್ರಹ್ಮಚಾರಿ ವಸಿಷ್ಠ ಮುನಿಯನ್ನು ಸ್ವಉದೇಶಕರ ಮನಸ್ಸಿನಲ್ಲಿ ಸ್ಮರಿಸಿದಳು ತನಗೆ ತಪಸ್ಸನ್ನು ತಪ ತಪಸ್ಸನ್ನು ಉಪದೇಶಿಸಿದಂಥ ತಪೋ ವಿಧಿಯನ್ನು ಉಪದೇಶಿಸಿದ ಬ್ರಹ್ಮಚಾರಿ ಸ್ವರೂಪರಾದ ವಸಿಷ್ಠ ಮುನಿಯನ್ನು ಸ್ಮರಿಸಿಕೊಂಡಳು ಅಂದರೆ ಶಿವ ಹೇಳಿದ್ದ ನೀನು ಯಾರನ್ನ ಮದುವೆ ಆಗ ಆಗಬೇಕು ಅಂತ ಬಯಸ್ತೀಯೋ ಅಂಥ ವ್ಯಕ್ತಿಯನ್ನು ಸ್ಮರಿಸುತ್ತಾ ಆ ಯಜ್ಞಶಾಲೆಯ ಇದು ಆ ಯಜ್ಞ ಕುಂಡದಲ್ಲಿ ದೇಹತ್ಯಾಗ ಮಾಡಬಹುದು ಅಂಥೇಳಿ ಹಾಗೆ ವಸಿಷ್ಠೇನ ಪುರಾಸಾತ್ ವರ್ಣೀರೂಪೇಣ ವೈ ಮುನಿ ಉಪವಿಷ್ಟಾತ್ ಪಶ್ಚತ್ತು ಪರಮೇಷ್ಠಿನಃ ಹಿಂದೆ ಬ್ರಹ್ಮನಪ್ಪಣೆಯಂತೆ ವಸಿಷ್ಠ ಬ್ರಹ್ಮಚಾರಿ ರೂಪವನ್ನು ಸಂಧಿಗೆ ತಪಸ್ಸನ್ನ ಆಚರಿಸ್ತಕ್ಕಂಥ ವಿಧಾನವನ್ನು ಉಪದೇಶಿಸಿದ್ದನಷ್ಟೇ ವಸಿಷ್ಠನ ಪುರ ಸಾ ಸಂಧ್ಯಾ ತು ವರ್ಣಿ ರೂಪೇಣು ವೈ ಮುನಿ ಅಯ್ಯ ಮುನಿಯೇ ಕೇಳು ಉಪದಿಷ್ಟಾ ತಪ ಚರ್ತು ತಪಸ್ಸನ್ನು ಆಚರಿಸಲಿಕ್ಕೆ ಉಪದೇಶಿಸಲ್ಪಟ್ಟಿದ್ಲು ವಚನಾತ್ ಪರಮೇಷ್ಠಿನಃ ಬ್ರಹ್ಮನಾಜ್ಞೆಯಂತೆ ತಮೇವ ಕೃತ್ವ ಮನಸ ಅಂದರೆ ಅವಳು ಪಶ್ಚಾತ್ತಾಪದಿಂದ ತಾನು ತಪ್ಪು ಮಾಡಿಬಿಟ್ಟೆ ತಾನು ತನ್ನ ಸ್ತ್ರೀ ವಿಳಾಸ ಹಾವಭಾವಗಳಿಂದ ಕಾಮನ ಒಂದು ಇದಕ್ಕೆ ಬಾಣಗಳಿಗೆ ಪಂಚ ಬಾಣಗಳಿಗೆ ಮರಳಾಗಿ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವಳು ಪಶ್ಚಾತ್ತಾಪಗೊಂಡು ತಪಸ್ಸಿಗೆ ಹೋಗುವಂಥದ್ದು ಆಗ ತಪಸ್ಸಿಗೆ ಚಂದ್ರಭಾಗ ನದಿ ಇದ್ದಂಥಲ್ಲಿಗೆ ಹೋದಾಗ ಚಂದ್ರಭಾಗಾ ನದಿಗಿಂತಲೂ ಚಂದ್ರಭಾಗಾ ನದಿ ಆಮೇಲೆ ಆಯಿತು ಅಂತೇಳಿ ಹೇಳಿದ್ದಾರೆ ಅವಳು ಹೋದಂಥದ್ದು ತಪಸ್ಸಿಗೆ ಯಾವ ಪರ್ವತಕ್ಕೆ ಆ ಪರ್ವತದ ಪರ್ವತದಿಂದ ಹುಟ್ಟತಕ್ಕಂಥ ಚಂದ್ರಭಾಗ ನದಿ ಹ್ಞೂ ಅಲ್ಲಿ ವಸಿಷ್ಠ ಮುನಿ ತಪಸ್ಸನ್ನು ಉಪದೇಶ ಮಾಡಿದ್ದು ಅದಕ್ಕಿಂತ ಮೊದಲು ಅವಳು ತಪಸ್ಸು ಮಾಡೋದು ಹೇಗೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಚಂದ್ರಭಾಗ ಪರ್ವತ ಅಂಥೇಳಿ ಹ್ಞೂ ಪರ್ವತದ ಹೆಸರು ಕೂಡ ಚಂದ್ರಭಾಗ ಅಂತೇಳಿ ನದಿ ಆಮೇಲೆ ಆಯಿತು ಚಂದ್ರಭಾಗ ಪರ್ವತ ಹ್ಞೂ ಈ ಚಂದ್ರಭಾಗ ಅದು ಅಲ್ಲಿ ಬೃಹಲ್ಲೋಹಿತ ಎನ್ನತಕ್ಕಂತಹ ಸರೋವರದ ಪಕ್ಕದಲ್ಲಿ ಇವಳು ತಪಸನ್ನ ಮಾಡಿ ಚಂದ್ರಭಾಗ ನದಿ ಅಲ್ಲಿ ಕೆಳಗಡೆ ಆಮೇಲೆ ಅದು ಚಂದ್ರನ ಚಂದ್ರನಿಗೆ ದಕ್ಷಿಣದಿಂದ ಬಂದಂತಹ ಶಾಪ ಅದರಿಂದಾಗಿ ದೇವತೆಗಳು ಆಮೇಲೆ ಅಲ್ಲಿ ಸೃಷ್ಟಿ ಮಾಡಿ ಚಂದ್ರಭಾಗ ನದಿ ಅಂತೇಳಿ ಆ ನದಿ ತೀರದಲ್ಲಿ ದೇವತೆಗಳು ಬಂದು ಈ ಚಂದ್ರನ ಶಾಪವಾದ ನಿವಾರಣೆಗೆ ಶಿವನನ್ನು ಕುರಿತು ಪ್ರಾರ್ಥಿಸಿ ಆಮೇಲೆ ಚಂದ್ರನ ಶಾಪ ನಿವಾರಣೆ ಆದಂಥ ವಿಚಾರವನ್ನು ತಿಳ್ಕೊಂಡಿದ್ದೇವೆ ನಾವು ಅದರದ್ದು ಒಂದು ಈ ಶಿವಪುರಾಣದಲ್ಲಿ ಬರದಿರ್ತಕ್ಕಂಥ ಕಥೆಯೊಂದು ಚಂದ್ರ ರೋಹಿಣಿಯೊಂದಿಗೆ ಅಲ್ಲಿ ತಪಸ್ ಮಾಡುವಂಥದ್ದು ಅದಾದ ನಂತರ ಶಿವ ಶಿವನ ಗುರುತಪಸ್ ಮಾಡಿ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ಕ್ಷ ಇಸಿ ಹೋಗಲಿ ರೂಪಾತಿಶಯ ಅಂತೇಳಿ ದಕ್ಷಿಣ ಶಾಪ ಇತ್ತು ಅದನ್ನು ಪರಿವರ್ತಿಸಿ ಹದಿನೈದು ದಿನ ಕ್ಷ ವೃದ್ಧಿ ಹದಿನೈದು ದಿನ ಕ್ಷಯ ಅಂಥೇಳಿ ಚಂದ್ರನಿಗೆ ಪ್ರತಿಶಾಪ ಅಥವಾ ವರವನ್ನು ಕೊಡುವಂಥದ್ದು ಆ ರೀತಿಯಾಗಿ ಇದರಿಂದ ಹುಣ್ಣಿಮಾವಾಸ್ಯಗಳು ಉಂಟಾಗಲಿ ಅಂಥೇಳಿ ಆಮೇಲೆ ಉಡುಪತಿ ಉಡುಪಿ ಅಂತಂದು ಕ್ಷೇತ್ರ ಯಾವ ರೀತಿ ಆಯಿತು ಹಾಗೆ ಬರ್ತದೆ ಉಡುಪತಿ ಅಂದರೆ ಇವನೇ ಉಡು ಅಂದರೆ ತಾರೆ ನಕ್ಷತ್ರಗಳ ಅಧಿಪತಿ ಚಂದ್ರ ಹಾಗೆಯೇ ಅವನು ತಪಸ್ ಮಾಡಿದ ಆ ಕ್ಷೇತ್ರ ಉಡುಪಿ ಅಂತೇಳಿ ಶ್ರೇಷ್ಠ ಪ್ರಸಿದ್ಧ ಆಯಿತು ಅಂಥೇಳಿ ಹೀಗೆ ಅಂತಹ ಆ ಒಂದು ಪ್ರದೇಶ ಅದು ಚಂದ್ರಭಾಗಾ ನದಿ ತೀರ ಹ್ಞೂ ದೇವತೆಗಳು ಸೃಷ್ಟಿ ಮಾಡಿರತಕ್ಕಂಥದ್ದು ಅಲ್ಲಿ ತಪಸ್ಸನ್ನು ಉಪದೇಶಿಸಿರ್ತಕ್ಕಂತಹ ಬ್ರಹ್ಮಚಾರಿ ರೂಪನಾದ ವಸಿಷ್ಠ ಮುನಿ ಎಂಬಂತ ಬ್ರಾಹ್ಮಣನೇ ಮನಸ್ಸಿನಲ್ಲಿ ಮುಂದೆ ತನ್ನ ಪತಿಯಾಗಬೇಕು ಅಂತೇಳಿ ಸ್ಮರಿಸಿಕೊಂಡು ಆ ಉರಿಯುತ್ತಿರುವ ಅಗ್ನಿಯಲ್ಲಿ ಶಂಕರನ ಅನುಗ್ರಹದಿಂದ ಯಾರಿಗೂ ಕಾಣಿಸದಂತೆ ಹವಿಸ್ಸಿನ ರೂಪದಿಂದ ಪ್ರವೇಶಿಸಿದರು ತಮೇ ವಿಕೃತ್ವಾ ಮನಸ ತಪಶ್ಚರ್ಯೋಪದೇಶಕಂ ಅಂದರೆ ಇವಳು ತಪಸಿ ಹೋದಲಲ್ಲ ಪಶ್ಚಾತ್ತಾಪದಿಂದ ಚಂದ್ರಭಾಗ ಪರ್ವತಕ್ಕೆ ಆವಾಗ ಇವಳಿಗೆ ತಪಸ್ಸಿ ಹೇಗೆ ಮಾಡುವಂಥ ಗೊತ್ತಿರಲಿಲ್ಲ ಆವಾಗ ಬ್ರಹ್ಮನಿಗಿದ್ದದ್ದು ಗೊತ್ತಾಗಿ ಅವನು ವಸಿಷ್ಠನನ್ನು ಕಳಿಸ್ತಾನೆ ಮಗನೇ ಹೋಗಿ ಅವಳಿಗೆ ತಪಶ್ಚರ್ಯ ಮಾಡತಕ್ಕಂಥ ವಿಧಾನವನ್ನು ವೇಷಾಂತರದಲ್ಲಿ ಹೋಗಿ ಉಪದೇಶಿಸು ಇದೇ ವೇಷದಲ್ಲಿ ಅವಳು ಈಗಾಗಲೇ ವಸಿಷ್ಠಾದಿಗಳ ಒಂದು ಇಂದಿರ ವಿಕಾರವನ್ನು ನೋಡಿ ಅವಳು ಅವರನ್ನು ನೋಡಲಿಕ್ಕೆ ಇಷ್ಟಪಡಲಿಕ್ಕಿಲ್ಲ ಹಾಗಾಗಿ ಒಂದು ಬ್ರಹ್ಮಚಾರಿ ವೇಷದಲ್ಲಿ ಅವನು ಹೋಗ್ತಾನೆ ವಸಿಷ್ಠ ಹೋಗಿ ಶಿವನ ಕುರಿತು ತಪಸ್ಸು ಮಾಡತಕ್ಕಂಥ ವಿಚಾರ ಅದರ ವಿಧಿವಿಧಾನಗಳನ್ನು ಉಪದೇಶಿಸ್ತಾನೆ ಹಾಗಾಗಿ ಇವಳಿಗೆ ಸನ್ಮಾರ್ಗವನ್ನು ತೋರಿದಂತಹ ವ್ಯಕ್ತಿ ಆ ಬ್ರಹ್ಮಚಾರಿ ರೂಪದಲ್ಲಿ ಬಂದಂಥ ವಸಿಷ್ಠರು ಹಾಗಾಗಿ ಅವರನ್ನೇ ಅವಳಿಗೆ ಗೊತ್ತಾಗಲಿಲ್ಲ ವಸಿಷ್ಠರು ಅಂತೇಳಿ ಬ್ರಹ್ಮಚಾರಿ ರೂಪದಲ್ಲಿ ಬಂದ ವ್ಯಕ್ತಿ ಆ ವ್ಯಕ್ತಿಯನ್ನೇ ತನಗೆ ತನ್ನ ಉದ್ಧಾರವನ್ನು ಮಾಡಿದಂತಹ ಉದ್ಧಾರಕ್ಕೆ ಕಾರಣನಾದಂಥ ಆ ವ್ಯಕ್ತಿಯನ್ನು ಸ್ಮರಿಸುತ್ತಾ ಅಂದರೆ ಶಿವನಾಜ್ಞೆಯಿಂದ ನಿನಗೆ ಯಾರನ್ನು ಮದುವೆ ಆಗಬೇಕು ಅವನನ್ನು ಸ್ಮರಿಸುತ್ತಾ ಆ ಯಾಗಗ್ನಿಯಲ್ಲಿ ದೇಹವನ್ನು ಪರ್ಯವಸಾನಗೊಳಿಸು ಅಂಥೇಳಿ ಶಿವನಾಜ್ಞೆ ಅದೇ ರೀತಿಯಲ್ಲಿ ಅವಳು ಅವನನ್ನು ಸ್ಮರಿಸುತ್ತಾ ಆ ಮಹಾಯಾಗದ ಉರಿಯುತ್ತಾ ಇರತಕ್ಕಂಥ ಅಗ್ನಿಯಲ್ಲಿ ಶಂಕರನ ಅನುಗ್ರಹದಿಂದ ಯಾರಿಗೂ ಕಾಣಿಸದಂತೆ ಹವಿಸಿನ ರೂಪದಲ್ಲಿ ಪ್ರವೇಶಿಸ್ತಾಳೆ ತಮೇ ಕೃತ್ ಮನಸಾ ತದಾ ಪತಿತ್ವ ತ್ರಾಹ್ಮಣ ಬ್ರಹ್ಮಚಾರೀಣಂ ಸವಿಧ್ಯೆ ಅಗ್ನೌ ಉರಿಯುತ್ತ ಅಗ್ನಿಯಲ್ಲಿ ಮಹಾಯಜ್ಞೆ ಮುನಿಭಿರುಪಕ್ಷಿತ ನ ಉಪಲಕ್ಷಿತ ಹೃಷ್ಟಾ ಶಂಭು ಪ್ರಸಾದ ಸಾಧೇಯಸುತ ಸಂತೋಷದಿಂದ ಯಾರಿಗೂ ಗೊತ್ತಾಗಲಿಲ್ಲ ಅಂಥೇಳಿ ಸಂತೋಷದಿಂದ ಶಿವನ ಅನುಗ್ರಹದಂತೆ ಆ ಬ್ರಹ್ಮಪುತ್ರಿಯು ಸಂಧ್ಯಾದೇವಿಯು ಪ್ರವೇಶಿಸಿರು ಆ ಯಾಗಗ್ನಿಗೆ ಹವಿಸಿನ ರೂಪದಿಂದ ತಸೋಡಾಶಮಯಂ ಶರೀರಂ ತತ್ಕ್ಷಣ ತತ್ ತುರೋಡಾಶಮಂ ಶರೀರಂ ತತ್ಕ್ಷಣ ತತಃ ದಗ್ಧಂ ಪುರೋಡಾಶಗಂಧ ತಸ್ತರದಲಕ್ಷ ಅಂದರೆ ಪುರೋಡಾಶ ರೂಪವಾದ ಹವಿಸಿನ ರೂಪಾದ ಅವಳ ಶರೀರ ಆ ಕ್ಷಣದಲ್ಲಿ ಭಸ್ಮವಾಗಿ ಆ ಪುರೋಡಾಶದ ಸುವಾಸನೆಯು ಅಲ್ಲೆಲ್ಲ ಹರಡಿತಂತೆ ತಸ್ತರ ಅಂದರೆ ತತ ವಿಸ್ತಾರಿ ಅನ್ನೋದಂತೇಳಿ ಒಂದು ಧಾತು ಇದೆ ಹ್ಞೂ ಅದರ ಲಿಟ್ಲಕಾರದಲ್ಲಿ ತಸ್ತಾರ ಅಂತೇಳಿ ಆಗ್ತದೆ ಜಗಾಮ ಅಂದರೆ ಲಿಟ್ಲಕಾರದಲ್ಲಿ ಹೋದನು ಅಂಥೇಳಿ ಜಗಾಮ ಜಗ್ಮತಹು ಜಗ್ಮುಹು ಅಂತೇಳಿ ಬರ್ತದೆ ಅಂದರೆ ಅನದ್ಯತನ ಭೂತ ಹಿಂದೆ ಹೋಗಿದ್ದ ಅಂಥೇಳಿ ಹಾಗೆ ಅವಳು ಅಲ್ಲೇ ಸುವಾಸನೆಯೇನಲ್ಲ ಪುರುಡಾಶ್ರ ಸುವಾಸನೆ ಹರಡಿತು ಅಂತೇಳಿ ಆ ಕಾಲದಲ್ಲಿ ವರ್ಣಿಸ್ತಾ ಶರೀರಂತು ದ್ವಾ ಸೂರ್ಯಸ ಮಂಡಲಂ ಶುದ್ಧ ಪ್ರವೇಶ ಶಂಭೋರೇವಾಜ್ಞೆಯ ಪುನಃ ಅಗ್ನಿವಾಸ ಶರೀರವನ್ನು ಸುಟ್ಟು ಮುಂದೆ ಶಂಕರನ ಪುಣ್ಯಂತಿ ಪವಿತ್ರವಾದ ಅವಳ ದಿವ್ಯ ಸೂರ್ಯಮಂಡಲಕ್ಕೆ ಪ್ರವೇಶ ಮಾಡಿಸಿದ ಸೂರ್ಯೋ ಸು ್ವಿಧ ವಿಭಜ್ಯ ತರೀರ ಸ್ವಕೇ ಸಂಸ್ಥಾಪೆಯಸ ಪ್ರೀತಯೇ ಪಿತೃದೇವಯೋ ಆ ಶರೀರವನ್ನು ಸೂರ್ಯನು ಎರಡು ಭಾಗವಾಗಿ ವಿಭಾಗಿಸಿ ತನ್ನ ರಥದಲ್ಲಿ ಪಿತೃ ಮತ್ತು ದೇವತೆಗಳ ಪ್ರೀತಿಯಾಗಿ ಸ್ಥಾಪಿಸಿದ ತದೂರ್ಧ್ವಭಾಗ್ತಸಸ್ತು ಶರೀರ ಸಚಿವ ಮುನೀಶ್ವರ ಪ್ರಾತಃಸಂಧ್ಯಾಭವತ್ ಅಹೋ ರಾತ್ರಾದಿ ರಾತ್ರಮಧ್ಯಗ ಆ ಸಂಧಿಯ ಶರೀರದ ಮೇಲ್ಭಾಗ ರಾತ್ರಿ ಮತ್ತು ಹಗಲಿನ ಮಧ್ಯದಲ್ಲಿರತಕ್ಕಂತಹ ಪ್ರಾತಃಸಂಧಿ ಅಂತೇಳಿ ಎನಿಸಿತು ಆ ಶರೀರದ ಮಿಕ್ಕ ಭಾಗ ಅಂದರೆ ಕೆಳಭಾಗ ಹಗಲು ರಾತ್ರಿಗಳ ಮಧ್ಯಭಾಗದಲ್ಲಿ ಬರತಕ್ಕಂತಹ ಸಾಯಂಸಂಧಿಯಾಯಿತು ಹಾಂ ಸಾಯಂಸಂಧೆಯು ಪಿತೃಗಳಿಗೆ ತುಂಬ ಪ್ರಿಯವಾದದ್ದು ಅಲ್ಲದೆ ಸಾಯಂ ಸಂಧಿಯು ಪಿತೃಗಳಿಗೆ ಜನನೀ ಅಂತ ಹೇಳಿ ಕೂಡ ಪ್ರಸಿದ್ಧಳಾಗಿದ್ದಾಳೆ ನೋಡಿ ಪ್ರಾತಃಸಂಧ್ಯಾ ಮತ್ತು ಸಾಂಧ್ಯಾ ಅಂಥೇಳಿ ತೇಷಭಾಗ್ಯ ತೇಷಭಾಗಸ್ತಸು ಅಹೋರಾತ್ರ ಅಂತಮಧ್ಯಗ ಅಹೋರಾತ್ರ ಆದಿಮಧ್ಯಗ ಅಂತ ಆಗ ಹೇಳಿದ್ರು ಪ್ರಾತಃಸಂಧ್ಯಾ ಇದು ಅಹೋರಾತ್ರ ಅಂತಮಧ್ಯಗ ಸಾಂಮತ್ಸ್ಯಾತೃಪ್ರೀತಿ ಪ್ರೂರ್ಯೋದಯತ್ ಪ್ರಥಮ ಯಾ ಸ್ಯಾದರುಣೋದಯ ಪ್ರಾತಸ್ಸಂಧ್ಯಾದ ಉದಯದೇವಾ ಪ್ರೀತಿಕಾರಿಣೀ ಸೂರ್ಯೋದಯಕ್ಕಿಂತ ಮೊದಲು ಅರುಣನ್ನು ಉದಯಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ಪ್ರಾತಃಸಂಧ್ಯೆ ಉದಯಿಸ್ತದೆ ಸೂರ್ಯೋದಯ ಪ್ರಥಮ ಯಾ ಸ್ಯಾದರುಣೋದಯ ಪ್ರಾತಃ ಸಂಧ್ಯಾ ತತ್ ಉದೇತಿ ತದ ಉದೇತಿ ದೇವಾನಾಂ ಪ್ರೀತಿ ಕಾರಣಿ ಅದು ದೇವತೆಗಳಿಗೆ ಅತ್ಯಂತ ಪ್ರಿಯವಾದ್ದು ಹಾಗಾಗಿ ಪ್ರಾತಃ ಸಂಧ್ಯಾಕಾಲ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದ್ದು ದೇವತೆಗಳಿಗೂ ಪ್ರಿಯವಾದಂಥದ್ದು ಸಾಯಂ ಸಂಧ್ಯಾಕಾಲ ಪಿತೃಗಳಿಗೂ ಪ್ರಿಯವಾದದ್ದು ಹಾಗಾಗಿ ಪಿತೃ ಕಾರ್ಯವನ್ನು ಅಪರಾಹ್ನವೇ ಮಾಡಬೇಕು ಅಂತೇಳಿ ಹೇಳ್ತಕ್ಕಂಥ ಅದಕ್ಕೆ ಮಧ್ಯಾಹ್ನ ನಡು ಮಧ್ಯಾಹ್ನ ಕಳೆದ ನಂತರ ಅಸ್ತಂಗತೆ ತತಃ ಸೂರ್ಯ ಶೋಣಪದ್ಮಿಭೇದ ಉದೇತಿ ಸಾಧ್ಯಾ ಪಿತೃಣಾಂ ಮೋದಕಾರಿಣೀ ಬಳಿಕ ಸೂರ್ಯನು ರಕ್ತ ಕಮಲದಂತೆ ಅಸ್ತನಾಗ್ತಾ ಇರಲ್ಲ ಆಗ ಪಿತೃಗಳಿಗೆ ಪ್ರಿಯವಾದ ಸಾಂಬಸಂಧಿ ಉದಯಿಸ್ತಾಳೆ ತಸ ಪ್ರಾಣಸ್ತು ಮನಸ ಶಂಭುನಾಥ ದಯಾಳುನಾಂಭುನಾ ಅಥ ದಯಾಳುನಾ ದಿವ್ಯೇನತು ಶರೀರೇಣ ಚಕ್ರಿರೇಹಿ ಶರೀರಿನ ಆ ಸಂಧೇ ಪ್ರಾಣಗಳನ್ನು ಮನಸ್ಸನ್ನು ದಯಾರು ಆದ ಶಂಕರನು ದಿವ್ಯವಾದ ಶರೀರವುಳ್ಳಗಳನ್ನಾಗಿ ಮಾರ್ಪಡಿಸಿದ ಮುನೇ ಯಜ್ಞಾವಸಾನೆಯದು ಸಂಪ್ರಾಪ್ತಿ ಮುನಿನ ತುಸಾ ಪುತ್ರ ಪ್ರಾಪ್ತ ಪುತ್ರಿ ಅಗ್ನಿ ತಪ್ತ ಕಾಂಚನ ಸುಪ್ರಭಾ ಅತ್ತಲಾಗಿ ಮೇಧಾತಿಥಿಯ ಯಜ್ಞವು ಮುಗಿತಾ ಇರತಕ್ಕಂಥ ಸಂದರ್ಭದಲ್ಲಿ ಅಗ್ನಿಯಿಂದ ಪುಟಕ್ಕೆ ಹಾಕಿದ ಚಿನ್ನದಂತೆ ಇರತಕ್ಕಂಥ ಎದ್ದು ಬಂದಳು ಯಜ್ಞದಿಂದ ತಾಂ ಜಗ್ರಾ ತುತ್ರಿ ಮುನಿರಾಮೋದ ಸಂಯುತಃ ಯಜ್ಞಾಥಾಂತ ಸಂಸ್ಥಾಪ್ಯ ನಿಜ ಕ್ರೋಡೇ ದೋ ಮುನಿ ಎಲ್ಲಾರದ ಮುನಿಯೇ ಅಗ್ನಿಯಿಂದ ಬಂತಹ ಕನ್ನಿಯನ್ನು ಮೇಧಾತಿಥಿ ಆನಂದದಿಂದ ಸ್ವೀಕರಿಸಿ ಅವಮೃತ ಸ್ನಾನವನ್ನು ಮಾಡಿಸಿ ಎರಡು ಕೈಗಳಿಂದಲೂ ಎತ್ತಿಕೊಂಡ ಕ್ರೋಡ ಅಂದರೆ ಬಾಹು ಬಾಹುಗಳ ಮಧ್ಯಭಾಗ ಅಂತೇಳಿ ತೋಳುಗಳು ತೋಳಿನ ಭಾಗ ನಿಜ ಕ್ರೋಡೆ ತನ್ನ ತೋಳುಗಳ ಮಧ್ಯಭಾಗ ಎತ್ತಿಕೊಳ್ಳುವಂಥ ಮಕ್ಕಳನ್ನು ಎತ್ತಿಕೊಳ್ಳುವಂಥದ್ದು ಶಿಶು ಆ ರೀತಿಯಲ್ಲಿ ಎತ್ತಿಕೊಂಡು ಆ ಮಗುವನ್ನು ಹೆಣ್ಣು ಮಗುವನ್ನು ಇವನು ಮೇಧಾಧಿತಿ ಮುನಿಯು ಆ ಒಬ್ಬರದ ಸ್ನಾನವನ್ನು ಮಾಡಿಸಿ ಎರಡು ಕೈಗಳಿಂದ ಎತ್ತಿಕೊಂಡು ಆ ಮಗುವನ್ನು ಅರುಂಧತಿ ತಸಾ ಆಸ್ತು ನಾಮಚಕ್ರೇ ಮಹಾಮುನಿ ಶಿಷ್ಯೈ ಪರಿವೃತಸ್ತತ್ರ ಮಹಾಮೋದ ಮಹ ಆ ಬಾಲಿಕೆಗೆ ಅರುಂಧತಿ ಅನ್ನತಕ್ಕಂಥ ಹೆಸರು ನಾಮುನಿ ಇಟ್ಟ ಅವಳು ಧರಿಸಿದ ಕಾರಣ ಶಿಷ್ಯರೊಡನೆ ತುಂಬ ಸಂತೋಷಕೊಂಡ ನಋಣಧ್ಯಯೋ ಯಥ ಸಕಸ್ಮಾದಿ ಕಾರಣಾತ್ ಅತಸ್ತ್ರೀ ಅತಸ್ತ್ರಿಲೋಕೆ ವಿದಿತ ನಾಮ ಸಂಪ್ರಾಪ ಸ್ವಯಂ ಆ ಅರುಂಧತಿಯು ಯಾವ ಕಾರಣದಿಂದಲಾದರೂ ಉಂಟಾಗುವಂತಹ ಅಧರ್ಮವನ್ನು ತಡೆಯುವ ಸಾಮರ್ಥ್ಯವುಳ್ಳ ಆದ್ದರಿಂದ ನ ಋಣದ್ದಿ ಅಥ ಧರ್ಮಂ ಧರ್ಮವನ್ನು ತಡೆಯುವುದಿಲ್ಲ ಅವಳು ಅಂದರೆ ಯಾವತ್ತೂ ಧರ್ಮವನ್ನು ಬಿಟ್ಟು ಹೋಗುವುದಿಲ್ಲ ಅಥವಾ ಅಧರ್ಮವನ್ನು ಋಣದ್ದಿ ತಡೆಯುತ್ತಾಳೆ ಧರ್ಮವನ್ನು ತಡೆಯುವುದಿಲ್ಲ ಅಂದರೆ ಅದರರ್ಥ ಸದಾ ಧರ್ಮವನ್ನೇ ಆಚರಿಸ್ತಾಳೆ ಹಾಗೂ ಧರ್ಮ ಅಧರ್ಮ ಮಾರ್ಗವನ್ನು ಹಾಕಿ ತಡೆಯುತ್ತಾಳೆ ಇಂತಹ ಸಾಮರ್ಥ್ಯವು ಆದ ಕಾರಣ ಋಣದ್ದಿ ಅಧರ್ಮಂ ಧರ್ಮಂ ನ ಋಣದ್ದಿ ಕಸ್ಮದಪಿ ಕಾರಣ ಯಾವುದೇ ಕಾರಣದಿಂದ ಎಂಥ ಪರಿಸ್ಥಿತಿ ಬರಲಿ ಧರ್ಮವನ್ನು ಬಿಡದೆ ಅಧರ್ಮ ಹಾದಿಯನ್ನು ತುಳಿಯದೇ ಇರತಕ್ಕಂಥ ಸಾಮರ್ಥ್ಯ ಅವಳಿಗಿದ್ದ ಕಾರಣ ಅವಳನ್ನು ಅರುಂಧತಿ ಅಂಥೇಳಿ ಕರೆದರು ಅಂತಹ ಹೆಸರು ಅವಳಿಗೆ ಬಂತು ಅತ ತ್ರಿಲೋಕೇ ವಿದಿತಂ ನಾಮ ಅಥ್ ತ್ರಿಲೋಕೆ ಮೂರು ಲೋಕದಲ್ಲಿ ಅವಳಿಗೆ ಈ ರೀತಿಯ ಹೆಸರು ಪ್ರಸಿದ್ಧಾಯಿತು ಸಂಪ್ರಾಪ ತತ್ ಸ್ವಯಂ ಸ್ವಯಂ ಅವಳ ಗುಣದಿಂದಲೂ ಕೂಡ ಆ ರೀತಿಯ ಹೆಸರು ಅದು ಅನ್ವರ್ತಕವಾಯಿತು ಅಂತ ಹೇಳ್ತಾರೆ ಹಾಗೆಯೇ ಸಂಧ್ಯಾ ದೇವಿ ಅರುಂಧತಿಯ ಆಗಿ ಅದರಲ್ಲಿ ಇನ್ನೊಂದು ಅಂಶ ಅಲ್ಲಿ ಪ್ರಾತಃಸಂಧ್ಯಾ ಮತ್ತು ಸ್ವಯಂ ಸಂಧ್ಯಾ ದೇವಿಯಾಗಿ ಸೂರ್ಯನ ರಥದಲ್ಲಿ ಪ್ರಾತಃ ಸಂಧ್ಯಾ ದೇವತೆಗಳೇ ಪ್ರಿಯ ಸ್ವಯಂ ಸಂಧ್ಯಾ ಪಿತೃಗಳಿಗೆ ಪ್ರಿಯವಾಗಿರ್ತದೆ ಯಜ್ಞ ಸಮಾಪ್ಯ ಸಮನಿ ಕೃತಕೃತ್ಯ ಭಾವ ಮಾಸಾ ಕೃತಕೃತ್ಯಮಾಧ್ಯನೆಯ ಪ್ರಲಂಭ್ರಮ ಪದೇ ಸಹ ಶಿಷ್ಯವರ್ಗೈ ತಂತತಯತೆ ಸುರರ್ಷೇಲೈ ಸುರಕ್ಷ್ಯೆ ನಾರದನೆ ಬಳಿಕಾ ಮೇಧಾತಿಥಿ ಯಾಗವನ್ನು ಮುಗಿಸಿ ಯಜ್ಞ ಸಪ್ಯ ಸ ಮುನಿ ಕೃತಕೃತ್ಯಮಾ ಕೃತಕೃತ್ಯವನ್ನು ಹೊಂದಿದವನಾಗಿ ಸಂಪದಯುತ ತನಯಾ ಪ್ರಲಂಭಾತ್ ಪುತ್ರಿ ಲಭಿಸುವುದರಿಂದ ಮತ್ತಷ್ಟು ಸಂತೋಷಗೊಂಡು ತಸ್ ನಿಜಾಶ್ರಮ ಪದೇ ಸಹ ಶಿಷ್ಯವರ್ಗೈ ತಾಮ ಸಂತತ ಅಸೌ ದಯತೆ ಸುರರ್ಶಿ ತನ್ನ ಆಶ್ರಮದಲ್ಲಿ ಶಿಷ್ಯರೊಡನೆ ನಿಜಾಶ್ರಮದಲ್ಲಿ ಶಿಷ್ಯರೊಡನೆ ವಾಸಿಸುತ್ತಾ ಆ ಅರುಂಧತಿಯಲ್ಲಿ ತುಂಬ ವಾತ್ಸಲ್ಯವುಳ್ಳವನಾಗಿದ್ದ ಮೇಧಾತಿಥಿ ಋಷಿ ಮನುಸ್ಮೃತಿಗೆ ಭಾಷ್ಯ ಬರೆದಂಥವು ಮೇಧಾತಿಥಿ ಭಾಷ್ಯ ಅಂತೇಳಿದ ಮನುಸ್ಮೃತಿಗೆ ಅತ ಅಥಸಾವೃೇ ದೇವೀ ತಸ್ ಮುನಿವಶ್ರಮ ಚಂದ್ರಭಾಗಾನದಿ ತೀರೆ ತಾಪಸಾರಣ್ಯ ಸಂಜೆ ಆಮೇಲೆ ಅರುಂಧತಿ ಚಂದ್ರಭಾಗದೀತೀರದಲ್ಲಿರುವ ಮೇಧಾತಿಥಿಯ ತಾಪಸಾರಣ್ಯವೆಂಬಂತಹ ಆಶ್ರಮದಲ್ಲಿ ದಿನದಿನವು ಬೆಳೆತೊಳಗಿರಲು ತಾಪಸಾರಣ್ಯ ಅಂತೇಳಿ ತಪಸ್ವಿಗಳ್ಯ ಅದರ ಹೆಸರೇ ಆಗಿ ಸಂಪ್ರಾಪ್ತಿ ಪಂಚಮೇ ವರ್ಷೆ ಚಂದ್ರಭಾ ತದಗುಣೈ ತಾಪಸಾರಣ್ಯಮ ಪವಿತ್ರಮಕೀದನೇ ವರ್ಷ ಪ್ರಾಪ್ತವಾಗಲು ಸಾಧ್ವಿಯಾದ ಆ ಅರುಂಧತಿಯು ತನ್ನ ಗುಣಗಳಿಂದ ಚಂದ್ರಭಾಗಾನದಿಯನ್ನು ಆ ತಾಪಸಾರಣ್ಯವನ್ನು ಪವಿತ್ರವಾಗಿ ಮಾಡಿದಳು ಸಂಪ್ ಪಂಚಮೇ ವರ್ಷೆ ಚಂದ್ರಭಾಗಾ ತುಣೈ ತಾಪಸಾರಣ್ಯ ಅಲ್ಲಿ ಸಾ ಪವಿತ್ರ ಅಕರೋತ್ ಸತಿ ಆ ಸಾಧ್ವಿಯು ವಿವಾಹಂಕಾರು ತ ಬ್ರಹ್ಮಸುತೆನ ವೈ ವಸಿಷ್ಠೇನ ಹ್ಯರುಧತ್ಯ ಬ್ರಹ್ಮವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಅರುಂಧತಿಗೆ ಮುಂದೆ ಬ್ರಹ್ಮಪುತ್ರನಾದ ವಸಿಷ್ಠಮುನಿಯೊಡನೆ ಮದುವೆಯನ್ನು ಮಾಡಿಸಿದರು ತದ್ವಿಹೇ ಮಹೋತ್ಸಾಹೋ ಬಭೂವ ಸುಖವರ್ಧನ ಮುನಯಃ ಸುಖ ಮಾಪುಃಪರ ಮುನಿ ಆಗ ಬ್ರಹ್ಮ ವಸಿಷ್ಠರ ಶಿರಸ್ಸಿನಲ್ಲಿ ಆ ವಿವಾಹದಲ್ಲಿ ತದ್ ಮಹೋತ್ಸಾಹೋ ಬಭುವ ಭಳ ದೊಡ್ಡ ಉತ್ಸಾಹವೇ ಉಂಟಾಯಿತು ಸುಖವರ್ಧನ ಅತ್ಯಂತ ಸುಖವನ್ನು ಆನಂದವನ್ನು ಉಂಟು ಮಾಡಿತು ಎಲ್ಲರಿಗೂ ಕೂಡ ವರ್ಧಿಸಿತು ಸುಖ ಆನಂದವನ್ನು ಹೆಚ್ಚಿಸಿತು ಸರ್ವೇ ಸುರಾಶ ಮುನಯ ಎಲ್ಲ ದೇವತೆಗಳು ಮುನಿಗಳು ಎಲ್ಲರೂ ಕೂಡ ಸುಖವನ್ನು ಆನಂದವನ್ನು ಹೊಂದಿದರು ಪರಮುನಿ ಅತ್ಯಂತ ಶ್ರೇಷ್ಠವಾದ ಆನಂದವನ್ನು ಹೊಂದಿದರು ನಾರದ ಮುನಿಯೇ ಬ್ರಹ್ಮವಿಷ್ಣು ಮಹೇಶಾ ನಾಂ ಕರನತೋಯತ ಸಪ್ತನದ್ಯಸ್ತಮುತ್ಪನ್ನ ಕ್ಷಿಪ್ರಾದ್ಯ ಸುಪ ಸುಪವಿತ್ರ ಆ ಬ್ರಹ್ಮ ಆಗ ಬ್ರಹ್ಮವಿಷ್ಣು ಮಹೇಶ್ವರು ಅರುಂಧತಿ ವಸಿಷ್ಠರ ಶಿರಸ್ಸಿನಲ್ಲಿ ಪ್ರೋಕ್ಷಿಸಿದ ಆಶೀರ್ವಾದ ಜಲದಿಂದ ಆ ಮದುವೆಯಲ್ಲಿ ಕ್ಷಿಪ್ರಾನದಿ ಮೊದಲಾದಂಥ ಏಳು ಪವಿತ್ರವಾದ ನದಿಗಳು ಜನಿಸಿದಂತೆ ಅರುಂಧತಿ ಮಹಾ ಸಾಧ್ವೀ ಸಾಧ್ವೀನಾಂ ಪ್ರವರೋತ್ತಮ ವಸಿಷ್ಠಿ ಪ್ರಾಪ್ಯ ಸಂ್ರೇಜೆ ಮೇಧಾತಿಥಿ ಮಹಾಸತಿಯು ಪತಿವ್ರತೆಯಲ್ಲಿ ಶ್ರೇಷ್ಠಳುವಾದಂಥ ಮೇಧಾತಿಥಿ ಪುತ್ರಿಯ ಅರುಂಧತಿಯು ವಸಿಷ್ಠಮುನಿಯನ್ನು ಪತಿಯಾಗಿ ಬೆಳೆದು ತುಂಬ ಪ್ರಕಾಶಿಸಿದಳು ಅವಳಿಂದಲೇ ಮುಂದೆ ಶಕ್ತಿ ಮುನಿ ಉಂಟಾದಂಥ ಶ್ರೇಷ್ಠ ಪುತ್ರರು ಜನಿಸಿದರು ಯಸುತ್ರಪನ್ನ ಶ್ರೇಷ್ಠಾ ಶಕ್ತಿಯಾದಯ ಶುಭಾ ವಸಿಷ್ಠ ಪ್ರಾಪ್ಯತಂ ಕಾಂತಂ ಸಂ್ರೇಜೆ ಮುನಿಸಮ ಆ ಅರುಂಧತಿಯು ಸುಂದರನಾದಂತಹ ವಸಿಷ್ಠ ಮುನಿಯನ್ನು ಪತಿಯಾಗಿ ಬೆಳೆದು ರಾರಾಜಿಸಿದಳು ಎಲೆ ಮುನಿಶ್ರೇಷ್ಠನೇ ನಾರದ ಮುನಿಯೇ ಇವ ಸಂಧ್ಯಾಚರಿತ್ರ ಕಥಿತ ಮುನಿ ಸತ್ತಮ ಪವಿತ್ರ ಪಾವನ ದಿವ್ಯಂ ಸರ್ವಫಲಪ್ರದಂ ಎಲೆ ನಾರದ ಮುನಿಯೇ ಹೀಗೆ ನಿನಗೆ ಸಂಧ್ಯಾದಿವ್ಯ ಪವಿತ್ರವುೇಷ್ಠ ಸಕಲ ಇಷ್ಟಾತ್ ಸಕಲ ಇಷ್ಟಾತ್ಮನ್ನು ಉಂಟು ಮಾಡುವಂಥದ್ದು ಆದಂತಹ ದಿವ್ಯಚರಿತ್ರೆಯನ್ನು ಹೇಳಿದ್ದೇನೆ ಸರ್ವಫಲಪ್ರದಂ ಯ ಇದಂ ಶೃಣುಯ ನಾರೀ ಪುರುಷೋ ವಶುಭವ್ರತ ಸರ್ವಾನ್ ಕಾನ್ ನಪ್ನೋತಿ ನಾತ್ರ ಕಾರ್ಯ ವಿಚಾರಣಾ ಈ ಕಥೆಯನ್ನು ಶ್ರದ್ಧೆಯಿಂದ ಸ್ತ್ರೀಯರಾಗಲಿ ಪುರುಷರಾಗಲಿ ಕೇಳಿದರೆ ಅವರು ಸಕಲ ಇಷ್ಟಾರ್ಥಗಳನ್ನು ಕೂಡ ಪಡೆಯುತ್ತಾರೆ ಇದರಲ್ಲಿ ಸಂಶಯವಿಲ್ಲ ಅಂಥೇಳಿ ಬ್ರಹ್ಮ ನಾರದನಿಗೆ ಹೇಳ್ತಾನೆ ಇದು ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಯಾಮ ಸತೀಖಂಡೇ ಸಪ್ತಮೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರಸಂಹಿತಿಯಲ್ಲಿನ ಸತೀಖಂಡದಲ್ಲಿ ಇಪ್ಪತ್ತೇಳು ಶ್ಲೋಕಗಳುಳ್ಳ ಏಳನೆಯ ಅಧ್ಯಾಯ ಮುಗಿಯಿತು ಸಂಧ್ಯಾ ಅಸುಷ್ ವಸಿಷ್ಠ ಅರುಂಧತಿ ವಿವಾಹ ವಸಿಷ್ಠ ಅರುಂಧತಿ ಪರಿಣಯ ಪ್ರಕರಣವೆನ್ನತಕ್ಕಂಥ ಏಳನೇ ಅಧ್ಯಾಯ ಇಪ್ಪತ್ತೇಳು ಶ್ಲೋಕಗಳು ಏಳನೇ ಅಧ್ಯಾಯ ಮುಗಿಯಿತು ಮುಂದೆ ನಾವು ಎಂಟನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಮುಂದಿನ ದಿವಸಗಳಲ್ಲಿ ಮುಂದಿನ ಕಥೆ ಅಂದರೆ ಸಂಧಿಯವೂ ಕೂಡ ತಪಸ್ಸನ್ನು ಆಚರಿಸಲಿಕ್ಕೆ ಹೋದ ಮೇಲೆ ಏನಾಯಿತು ಅಂಥೇಳಿ ಮುಂದಿನ ಇದರಲ್ಲಿ ಬರ್ತದೆ ಕಾಮನು ರತಿಯನ್ನು ಮದುವೆ ಆದ ಬಳಿಕ ಮಾನಸಪುತ್ರ ಅವರ ಸ್ಥಾನಕ್ಕೆ ಹೋದರು ಆಮೇಲೆ ಸಂಧ್ಯಾ ದೇವಿ ತಪಸ್ಸಿಗೆ ಹೋದಲು ಈ ರೀತಿಯಾಗಿ ಹೋದ ಮೇಲೆ ಅಲ್ಲಿಯ ಪರಿಸ್ಥಿತಿ ಏನಾಯಿತು ಬ್ರಹ್ಮವಿಷ್ಣು ಮಹೇಶ್ವರ ಮತ್ತು ಶಿವ ಅಲ್ಲಿಯ ಮಾನಸ ಪುತ್ರರು ಅವರೆಲ್ಲ ಏನು ಮಾಡಿದರು ಹ್ಞೂ ಇವಳು ಇಲ್ಲಿ ತಪಾಸು ಮಾಡಿದ್ಲು ಅವರೆಲ್ಲ ಅಲ್ಲಿ ಏನು ಮಾಡಿದರು ಅಂಥೇಳಿ ಮುಂದಿನ ಪ್ರಶ್ನೆಯನ್ನು ಮಾಡ್ತಾರೆ ಮುಂದಿನ ಅಧ್ಯಾಯದಲ್ಲಿ ಅದನ್ನು ಮುಂದೆ ನೋಡೋಣ ಹರೇ ರಾಮ ಓಂ ತಕ್ಷತೆ ಶಿವಾರ್ಪಣ